ದೇವದೈತ್ಯರ ತಾರತಮ್ಯ ಜ್ಞಾನ ಮೋಕ್ಷ ಸಾಧನ ಅಂತ ತಿಳಿಸ್ತಾರೆ ತಾರತಮ್ಯಂ ತಥೋಜ್ಞೇಯಂ ಸರ್ವೋಚ್ಚತ್ವ ಹರೇಸ್ತಾ ಏತದ್ವಿ ನ ಕಸ್ಯಾಪಿ ವಿಮುಕ್ತಿ ಸ್ಯಾತ್ ಕಥನ ಅಂತ ಮಹಾಭಾರತ ತಾತ್ಪರ್ಯ ಆಚಾರ್ಯರು ತಿಳಿಸ್ತಾರೆ ತಾರತಮ್ಯ ಜ್ಞಾನಪೂರ್ವಕ ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಇಲ್ಲದೆ ಯಾರಿಗೂ ಮೋಕ್ಷ ಅನ್ನೋದು ಸರ್ವತಾ ದೊರಕೋದಿಲ್ಲ ಈ ವಿಚಾರವನ್ನು ಆಚಾರ್ಯರು ತಾತ್ಪರ್ಯ ಸ್ಪಷ್ಟವಾಗಿ ತಿಳಿಸ್ತಾರೆ ಆದ್ದರಿಂದ ದೇವದೈತ್ಯರ ತಾರತಮ್ಯವು ಪಾವಮಾನಿ ಮತಾನುವರಿಗಿದು ಕೇವಲಾವಶ್ಯಕವೂ ತಿಳಿಯುವುದು ಸರ್ವಕಾಲದಲ್ಲಿ ದಾವಶಿಖಿ ಪಾಪಾಟವಿಗೆ ನವನಾವೇ ಎನಿಪುದು ಭವಸಮುದ್ರಕ್ಕೆ ಪಾವಟಿಗೆ ವೈಕುಂಠಲೋಕಕ್ಕೆ ಎಂದು ಕರೆಸುವುದು ದೇವದೈತ್ಯರ ತಾರತಮ್ಯ ವಾಯುದೇವರ ಅವತಾರರಾಗಿರ್ತಕ್ಕಂಥ ಶ್ರೀಮದ್ ಆಚಾರ್ಯರ ಮತವನ್ನು ಅನುಸರಣೆ ಮಾಡುವಂತಹ ಅನುಯಾಯಿಗಳಿಗೆ ಬಹಳ ಅವಶ್ಯಕ ಇದನ್ನು ಸದಾ ತಿಳಿಯಲೇಬೇಕು ಅಂತ ಶಾಸ್ತ್ರದ ಆದೇಶ ಇದು ಪಾಪಗಳ ದೊಡ್ಡ ಅಡವಿಗೆ ಅಂದರೆ ಅರಣ್ಯಕ್ಕೆ ಧಾವಶಿಖಿ ಅಂದರೆ ಕಾಡ್ಗಿಚ್ಚಿನಂತೆ ಸಂಸಾರ ಸಾಗರಕ್ಕೆ ನವ ನಾವೆ ಅಂದರೆ ಹೊಸದಾದ ಒಂದು ನೌಕೆ ಅದನ್ನು ದಾಟಲಿಕ್ಕೆ ಅದೇ ರೀತಿಯಾಗಿ ವೈಕುಂಠಕ್ಕೆ ಏರಲಿಕ್ಕೆ ಹೊಸ ಪಾವಟಿಕೆ ಅಂದರೆ ಸೋಪಾನ ಅಥವಾ ಮೆಟ್ಟಿಲು ಅಂತ ಕರೆಸ್ಕೊಳ್ಳುತ್ತೆ ತಾರತಮ್ಯವನ್ನು ತಿಳ್ಕೊಳ್ಳದೇ ಇದ್ದರೆ ತಾರತಮ್ಯ ವಿಹೀನೋ ಯೋ ವಿಷ್ಣು ಸರ್ವೋತ್ತಮಿ ಚ ವದನ್ನಪಿ ಸವೈ ಪಾಪಿ ನ ಪ್ರೀಣಾತಿ ಹರಿಸ್ ಸ್ವಯಂ ತಾರತಮ್ಯ ಜ್ಞಾನ ಇಲ್ಲದೇ ಇದ್ದವನು ಹರಿಸರ್ವೋತ್ತಮತ್ವವನ್ನು ತಿಳ್ಕೊಂಡ್ರೂ ಹೇಳಿದರೂ ಅವನು ಪಾಪಿನೇ ಅವನನ್ನು ಭಗವಂತ ಮೆಚ್ಚೋದಿಲ್ಲ ಅಂತ ಗರುಡ ಪುರಾಣದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಗರುಡದೇವರಿಗೆ ಹೇಳ್ತಾನೆ ಇಲ್ಲಿ ದೇವದೈತ್ಯರ ತಾರತಮ್ಯವನ್ನು ಸಂಸಾರವನ್ನು ಅರಣ್ಯಕ್ಕೆ ಕಾಡ್ಗಿಚ್ಚು ಅಂತ ಒಂದು ದೃಷ್ಟಾಂತವನ್ನು ತಿಳಿಸ್ತಾರೆ ಸಂಸಾರ ಸಮುದ್ರಕ್ಕೆ ನಾವೇ ವೈಕುಂಠಕ್ಕೆ ಸೋಪಾನ ಅಂತ ಮೂರು ದೃಷ್ಟಾಂತಗಳ ಮೂಲಕ ಮೋಕ್ಷಪ್ರಾಪ್ತಿಗೆ ಇದು ಅತ್ಯಂತ ಅವಶ್ಯಕ ಅನ್ನೋದನ್ನು ಸ್ಪಷ್ಟ ಮಾಡ್ತಾರೆ ಆದ್ದರಿಂದ ದೇವತಾ ಗಣದಲ್ಲಿ ಇರುವ ತಾರತಮ್ಯ ಅದೇ ರೀತಿಯಾಗಿ ದೈತ್ಯರಲ್ಲಿ ಇರುವ ತಾರತಮ್ಯ ಇವೆರಡರ ಜ್ಞಾನವೂ ಕೂಡ ಮೋಕ್ಷಪ್ರಾಪ್ತಿಗೆ ಅತ್ಯಂತ ಅಗತ್ಯ ಅಂತ ಅಭಿಪ್ರಾಯ ದೇವದೈತ್ಯರ ತಾರತಮ್ಯ ಅನಾದಿ ಮತ್ತು ನಿತ್ಯ ಜೀವನ ಸ್ವರೂಪ ನಿತ್ಯವಾಗಿದ್ದರಿಂದ ಸ್ವರೂಪಭೂತವಾಗಿರ್ತಕ್ಕಂಥ ಗುಣ ತಾರತಮ್ಯವೂ ಕೂಡ ನಿತ್ಯವಾದದ್ದೇ ಆಗಿದೆ ಇಲ್ಲಿ ಹವಾಮಾನ ಅಂದರೆ ಪರಮಾತ್ಮನ ಮುಖ್ಯ ಪ್ರತಿಮಾಸ್ಥಾನೀಯರಾಗಿರ್ತಕ್ಕಂಥ ಪ್ರತಿಬಿಂಬ ಸ್ಥಾನೀಯರಾದ ಮುಖ್ಯ ಪ್ರಾಣದೇವರು ಅಂತ ಅರ್ಥ ವಾಯಿದೇವರು ಪರಶುಕ್ಲತ್ರಯರಲ್ಲಿ ಸೇರಿದವರು ಅತಿರೋಹಿತ ವಿಮಲ ವಿಜ್ಞಾನಿಗಳು ಸತ್ವ ಪ್ರಚುರ ಪ್ರಚೋತಮೋ ಗುಣಗಳ ಕಾರ್ಯ ಇಲ್ಲದೇ ಇದ್ದಂತಹ ಪ್ರಕೃತ ದೇಹವನ್ನು ಹೊಂದಿದವರು ಕಲಿಯ ಬಾಧೆ ಅನ್ನೋದು ಇಲ್ಲ ಆಕಣಾಶ್ಮ ಸಮ ಅಂತಲೇ ಅವರಿಗೆ ಕರೀತಾರೆ ಅಂತಹ ವಾಯುದೇವರ ಸಂಬಂಧವೇ ಪಾವಮಾನಿ ಅಂದ್ರೆ ವಾಯುದೇವರ ತೃತೀಯ ಅವತಾರಭೂತರಾಗಿರ್ತಕ್ಕಂಥ ಶ್ರೀಮದ್ ಆಚಾರ್ಯರು ಮಧ್ವ ಸಿದ್ಧಾಂತದ ಅವಲಂಬನೆಯನ್ನು ಯಾರು ಮಾಡ್ತಾರೋ ಅವರೇ ಪಾವಮಾನಿ ಮತಾನುಗರು ಈ ಪಾವಮಾನಿ ಮತಾನುಗರಿಗೆ ಪಂಚಭೇದ ಜ್ಞಾನ ತಾರತಮ್ಯ ಜ್ಞಾನ ಅನ್ನೋದು ಅತ್ಯಂತ ಅವಶ್ಯಕ ಸರ್ವಕಾಲದಲ್ಲೂ ಸರ್ವ ಅವಸ್ಥೆ ಸರ್ವ ದೇಶ ಸರ್ವ ಕಾಲಗಳಲ್ಲಿ ಇದರ ಜ್ಞಾನ ಕೇವಲ ಅವಶ್ಯಕ ಅಂತ ದಾಸು ತಿಳಿಸ್ತಾರೆ ದಾವ ಅಂದರೆ ಕಾಡನ್ನ ಸುಡಗುವ ಬೆಂಕಿ ಶಿಕಿ ಅಂದರೆ ಅಗ್ನಿ ಅಂದ್ರೆ ಕಾಡ್ಗಿಚ್ಚು ದಾವ ಶಿಕಿ ಅಂದರೆ ಪಾಪ ಆಟವಿಗೆ ದಾವಾಗ್ನಿ ಕಾಡನ್ನ ಸುಟ್ಟಿ ಬೂದು ಮಾಡುವಂತೆ ದೇವದೈತ್ಯರ ತಾರತಮ್ಯ ಜ್ಞಾನ ದಾವಾಗ್ನಿ ಸದೃಶ ಪಾಪ ಅನ್ನೋ ಮಹಾ ಅರಣ್ಯವನ್ನು ನಾಶ ಮಾಡುವಂತಹ ಅಗ್ನಿ ಅಂದರೆ ದಾವಶಿಖಿ ಜೀವನ ಸ್ವರೂಪಕ್ಕೆ ಅವರ್ಕವಾಗಿ ಅನಾದಿಯಾಗಿರುವಂತಹ ಲಿಂಗದೇಹ ಇದೆ ಲಿಂಗ ಉಪಾದಾನದಿಂದ ಜೀವ ಸಂಸಾರ ಸಮುದ್ರದಲ್ಲಿ ಸಂಚಾರ ಮಾಡ್ತಾ ಸಂಸಾರ ಅಂದರೆ ಕರ್ಮ ಬಂಧನ ತಂದೆ ಬಹು ಸಂಭ್ರಮದ ತನ್ನಯ ಬಂಧು ಬಳಗವ ನೆರಹಿ ಮದವೇಯ ನಂದನಗೆ ತಾಮಾಡಿ ಮನೆಯೊಳಗೆಡುವತ್ತರ ನಂತೆ ಅಂತ ಇಲ್ಲದೆ ಸಂಸಾರ ಅಂದರೆ ಏನಂತ ವಿವರಣೆಯನ್ನು ಕೊಟ್ಟಿಯರ ಈ ದುಷ್ಟರವಾಗಿರ್ತಕ್ಕಂಥ ಸಂಸಾರ ಸಾಗರವನ್ನು ದಾಟ್ಲಿಕ್ಕೆ ಒಂದು ಚೆನ್ನಾಗಿರುವಂತಹ ಹೊಸದಾದ ನಾವೇ ಬೇಕಾಗಿದೆ ಈ ತಾರತಮ್ಯ ಜ್ಞಾನ ಅಂದರೆ ಅದೇ ನಾವೇ ನಾವೇ ನಿದು ಭವಸಮುದ್ರವು ಈ ತಾರತಮ್ಯ ಜ್ಞಾನ ಅದರ ಮೂಲಕ ಕರ್ಮ ವಿಮೋಚನೆ ಆಮೇಲೆ ಮುಕ್ತಿಯ ಆನಂದ ಪ್ರಾಪ್ತಿ ಅಂತ ವೈಕುಂಠ ಲೋಕಕ್ಕೆ ವೈಕುಂಠ ಅನ್ನೋ ಮುಕ್ತಿಧಾಮಕ್ಕೆ ಮೆಟ್ಟಿಲನಂತೆ ಇದೆ ತಾರತಮ್ಯ ಜ್ಞಾನ ಪಾವಟಿಕೆ ಅಂದರೆ ಮೆಟ್ಟಿಲು ಅಥವಾ ಸೋಪಾನ ಅಂತ ಅರ್ಥ ಈ ತಾರತಮ್ಯ ಜ್ಞಾನ ಅನ್ನೋ ಪಾವಟಿಕೆಗಳನ್ನು ಏರಿದರೆ ವೈಕುಂಠ ಲೋಕ ಪ್ರಾಪ್ತಿ ಅಂದರೆ ನಿತ್ಯವಾಗಿರ್ತಕ್ಕಂಥ ಶಾಶ್ವತ ಸುಖ ಪುನರಾವೃತ್ತಿರಾಹಿತ್ಯವಾದ ಮೋಕ್ಷ ಅನ್ನ ಪ್ರಾಪ್ತಿಯಾಗತ್ತೆ ಆದ್ದರಿಂದ ಈ ತಾರತಮ್ಯ ಜ್ಞಾನ ದೇವ ದೈತ್ಯರ ತಾರತಮ್ಯ ಜ್ಞಾನ ಅನ್ನೋದು ಅತ್ಯಂತ ಅವಶ್ಯಕ ತಿಳಿಸ್ತಾರೆ ಮೂರು ದೃಷ್ಟಾಂತಗಳಿಂದ